ತರಂಗ ಅಯೋಧ್ಯ ನಗರವಾಸಿಗಳೆಲ್ಲರೂ ಯಜ್ಞ ಮಂಟಪದಿಂದ ಆನಂದ ತುಂಬಿ ಹಿಂತಿರುಗುತ್ತಿದ್ದಾರೆ ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ಅನೇಕರು ತಮ್ಮ ಕಣ್ಣಾರೆ ಕಂಡಿದ್ದರಾಗಿ ನಂಬಬೇಕು ಇಲ್ಲವಾದರೆ ನಿಜವಾಗಿಯೂ ನಂಬುತ್ತಿರಲಿಲ್ಲ ಅಂತಹ ವಿಶೇಷವೂ ನಡೆದಿದೆ ದಾರಿಯಲ್ಲಿ ಒಬ್ಬನು ಹೇಳಿದನು ಈ ಯಾಗ ಯಜ್ಞ ನಡೆಯುವಾಗ ಹವಿಸಿಕೊಟ್ಟರೆ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 ಗರಿಕೆ ಬಣ್ಣದ ಕುದುರೆಗಳು ಎಂದರೆ ಇಂದ್ರನೇ ಕಣ್ಣಯ್ಯ ಕೇಸರ ಕತ್ತೆ ಕಟ್ಟಿದ್ದ ರಥ ಬಂದಿತ್ತಲ್ಲ ಅದರಲ್ಲ ಅದರಲ್ಲಿದ್ದವರು ಅಶ್ವಿನಿ ದೇವತೆಗಳು ಆ ಕೆಂಪು ಕುದರೆ ಕಟ್ಟಿದ್ದ ರಥದಲ್ಲಿ ಬಂದಿದ್ದ ದೇವತೆ ಉಷಾದೇವಿ ಆಯಿತು ನೀನು ಇನ್ನೊಂದು ವಿಶೇಷ ನೋಡಿದೇನು ಆ ಉಷಾದೇವಿಯು ಬಂದಳಲ್ಲ ಆಗ ಜನರೆಲ್ಲ ಕೈ ಚಪ್ಪಾಳೆ ಇಟ್ಟರಲ್ಲ ಏಕೆ ತಿಳಿಯತ್ತೇನು ಇಲ್ಲ ನಾನು ದೂರದಲ್ಲಿದ್ದೆ ಅದೇನೋ ಪಾಶ ಗೀಶ ಅಂತ ಕೂಗಿ ಕೂಗಿ ಕೇಳಿತು ಕೂಗು ಕೇಳಿಸಿತು ಗದ್ದಲ ಗದ್ದಲದಲ್ಲಿ ಸರಿಯಾಗಿ ತಿಳಿಯಲಿಲ್ಲ ಅದೇ ಪಶುವಾಗಿ ಆ ಹುಡುಗನನ್ನು ಯೂಪದ ಕಂಬಕ್ಕೆ ಬಿಗಿದಿದ್ದರೆಲ್ಲ ಆ ದೇವತೆಗಳು ಬರಬರುತ್ತಾ ಇಲ್ಲಿ ಒಂದೊಂದು ಪಾಶ ಸಡಿಲವಾಗಿ ಕಟ್ಟು ಬಿಚ್ಚಿ ಹೋಗುತ್ತಾ ಬಂತು ಇಲ್ಲಿ ಆ ಹುಡುಗನನ್ನು ಕಟ್ಟಿದ ಪಾಶಗಳು ಬಿಡುತ್ತಾ ಬಂದಂತೆಲ್ಲ ಅಲ್ಲಿ ಮಹಾರಾಜನ ರೋಗ ಇಳಿಯುತ್ತಾ ಬಂತು ಏನು ಮಹೋದರವು ಇಳಿಯುತ್ತಾ ಬಂತೆ ಗುಣಗುಣವಾಗಿ ಹೋಯಿತೆ ಗುಣಗವ್ ಗುಣವಾಗಿ ಹೋಯಿತೆ ಏಕೆ ಮಹಾರಾಜನೇ ಎದ್ದು ಋತ್ವೆಕ್ಕುಗಳ ಸಂಭಾವನೆಯನ್ನು ತನ್ನ ಕೈಯಾರೆ ವಿನಿಯೋಗ ಮಾಡಲಿಲ್ಲವೇ ಎಲೆ ನಾನು ಗುಡಾನದ ಗಾತ್ರ ಹೊಟ್ಟೆ ಹೊಟ್ಟೆ ಮಾಡಿಕೊಂಡು ಯಜ್ಞ ಬಂದು ಮಹಾರಾಜನನ್ನು ನೋಡಿದವನು ತಳ್ಳ ರೊಟ್ಟಿ ಗಾತ್ರದ ಹೊಟ್ಟೆ ಕಂಡು ಮಹಾರಾಜನ್ ಎಂದು ಕೊಳ್ಳುವುದು ಹೇಗೆ ಯಾರೋ ರಾಜನ ಸಮೀಪ ರಾಜನ ಹಾಗೆಯೇ ಅಲಂಕಾರ ಮಾಡಿಕೊಂಡಿದ್ದಾನೆ ಎಂದುಕೊಂಡಿದ್ದೆ ಏನಾದರೂ ಆಗಲಿ ಹಿಂದೆ ತ್ರಿಶಂಕ ಮಹಾರಾಜನ ಕಾಲದಲ್ಲಿ ಹೀಗೆಯೇ ಅದ್ಭುತಗಳು ನಡೆದದನ್ನು ನಾವು ನೋಡಿದ್ದೇವೆ ಈ ಹರಿಶ್ಚಂದ್ರ ಮಹಾರಾಜನ ಕಾಲದಲ್ಲಿಯೂ ನಡೆದದ್ದನ್ನು ನೋಡಿದೆವು ಆಗ ಎಲ್ಲ ವಿಶ್ವಾಮಿತ್ರರ ಮಹಿಮೆ ಈಗ ಇವರೆಲ್ಲಾ ಸೇರಿದ್ದಾರೆ ಯಾರದು ಎಂದು ಹೇಳುವಂತಿಲ್ಲ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 ಎಲ್ಲಿಯೇ ನ್ಯಾಯ ಎಂದು ನಾನು ಕೇಳಿಯೂ ಇದ್ದೆ ಏನೋ ಈ ಋಷಿಗಳ ಮಾತು ನಮಗೆ ತಿಳಿಯುವುದಿಲ್ಲ ಎಲ್ಲಾದರೂ ಹೋಗಲಿ ಅಂತಿಗಳ ಹುಡುಗನನ್ನು ಉಳಿಸಿಕೊಂಡರು ಮಹಾರಾಜನ ರೋಗ ಗುಣಮಾಡಿದರು ಬೇಕಾದ ಹಾಗೆ ಗಾಡಿ ಗಾಡಿಯಲ್ಲಿ ಚಿನ್ನ ಬೆಳ್ಳಿ ಮುಂತಾದ ಮುಂತಾದವು ಹಸುಗಳು ಹೊಡೆದುಕೊಂಡು ಆ ಮಹಾರಾಜನ ತನ್ನ ರೋಗ ಗುಣಿ ಮಾಡಿದವರಿಗೆ ಅರ್ಧರಾಜ್ಯ ಕೊಡುತ್ತೇನೆಂದು ಕೂಡ ಡಂಗೂರ ಹೊಡಿಸಿದ್ದ ಅಂತಹ ರೋಗವಾಸಿಯಾದರೆ ಅರ್ಧ ರಾಜ್ಯ ಕೊಡುವುದೇನು ಹೆಚ್ಚು ಆಯಿತು ಈಗ ಆ ಹುಡುಗ ಬದಿ ಬದುಕಿಕೊಂಡು ಇದ್ದಾನಲ್ಲ ಅವನು ಯಾರು ಪಾಲು ಯಾರ ಪಾಲು ಅವರಪ್ಪ ಇಲ್ಲವೇ ಮಾರಿಕೊಂಡವನು ಎಲ್ಲ ಎಲ್ಲಿಯ ಅಪ್ಪನಯ್ಯ ಇವನು ಹೋದರೆ ಅವನು ಇವನು ನನ್ನ ಮಗ ಅಂತ ಮನೆಗೆ ಸೇರಿಸಿಕೊಳ್ಳಕ್ಕೆ ಮುಖ ಇರುತ್ತದೆಯೇ ಮುಖ್ಯ ಅವನು ಬದುಕಿದ ಅವನು ಯಾರ ಮಗನಾದರೇನು ಅದೆಲ್ಲ ನೋಡಿಕೊಳ್ಳುವುದಕ್ಕೆಲ್ಲ ಋಷಿಗಳು ಅದು ಅವರ ಕೆಲಸ ನೋಡಿದೆಯ ಗೌತಮ ಇದಕ್ಕೆ ಮಹಾಸನ್ನಿಧಿಗಳು ಇರಬೇಕು ಎನ್ನುವುದು ದೊಡ್ಡ ದೊಡ್ಡವರು ಬಂದು ಕುಳಿತುಕೊಂಡು ದೇವತೆಗಳು ಕೂಡ ಪಶುವನ್ನು ಬಿಟ್ಟುಕೊಟ್ಟರು ಬಿಡಯ್ಯ ಆ ಮಗು ಮಂತಕ್ಕಿಂತ ಹವಿಸೇ ಹೆಚ್ಚು ಹವಿಸು ಹೆಚ್ಚಿ ನೀನು ಹವಿರ್ಭಾಗಕ್ಕೆ ಬಂದ ದೇವತೆ ಆ ಮಂತ್ರ ಹೇಳಿದ ಸೋಗಸಿಗೆ ತಲೆದೂಗಿ ಕುಮಾರ ನಿನಗೇನು ಬೇಕು ಎಂದು ಅನುಗ್ರಹ ಮಾಡುತ್ತಿದ್ದೆ ವೀತಿಹೋತ್ರ ನೀನು ಹೇಳುವುದು ಬಹಳ ಸರಿ ಅದಷ್ಟೇ ಅಲ್ಲ ಅವನು ರುಕ್ಕು ಹೇಳುತ್ತಿದ್ದರೆ ನಿಜವಾಗಿ ಅಗ್ನಿದೇವನೋ ವಾಗ್ದೇವಿಯೋ ಕುಳಿತು ಹೇಳುತ್ತಿರಬೇಕು ಎನಿಸಿತು ನಿಜವಾಗಿ ಅವೆಲ್ಲಾ ಹೊಸಮಂತುಗಳು ಆ ವರುಣ ಬಂದಾಗ ಜ್ವಾಲೆಗಳೆಲ್ಲ ನೀಲಿಯಾಗಿ ಆಕಾಶವೇ ಉರಿಯಾಗಿ ಮೇಲಕ್ಕೀಳುತ್ತಿದೆಯೋ ಎನ್ನು ಎನ್ನುವ ಹಾಗೂ ನೋಡಿದೆಯಾ ನಾನು ದೇವತೆಗಳು ಯಜ್ಞಕುಂಡದಲ್ಲಿ ನಿಂತು ಹವಿರ್ಭಾಗ ತೆಗೆದುಕೊಂಡುದನ್ನು ಎಷ್ಟೋ ಕಡೆ ನೋಡಿದ್ದೇನೆ ದೇವತೆಗಳು ರಥದಲ್ಲಿ ಬಂದು ಹೋದ ಕಂಡದ್ದು ಇದೇ ಮೊದಲು ಮುಖ್ಯ ಭಗವಂತರಾದ ಆ ವಸಿಷ್ಠ ವಿಶ್ವಾಮಿತ್ರರು ಒಟ್ಟಿಗೆ ಸೇರಿದ್ದುದು ಇದೇ ಮೊದಲು ಆ ಯೋಗ ಇದಕ್ಕೆಲ್ಲ ಕಾರಣ ನಮ್ಮ ಮಹಾರಾಜ ಅವರ ತಂದೆಗಿಂತ ಅದೃಷ್ಟಶಾಲಿ ಸಂದೇಹವೇನು ನೋಡು ಪಶುಘಾತವಾಗಲಿಲ್ಲ ಬ್ರಹ್ಮಹತ್ಯೆ ಬರುತ್ತಿದ್ದು ತಪ್ಪಿರು ಬಂದಿದ್ದು ತಪ್ಪಿತು ಬ್ರಾಹ್ಮಣರ ಅನುಗ್ರಹ ಸಿಕ್ಕಿದ್ದು ಇನ್ನೇನಾಗಬೇಕು ಬ್ರಹ್ಮಹತ್ಯೆ ಬರುತ್ತಿರಲಿಲ್ಲ ಯಾಗ ಪಶುವನ್ನು ಕೊಂದರೆ ಹತ್ಯೆ ದೋಷ ಬರುವುದಿಲ್ಲ ಕ್ಷಾಮಿತ್ವದಲ್ಲಿ ಮಾತ್ರ ನೆಪಕ್ಕೆ ಉಂಟು ಅದು ಪ್ರಾಯಶ್ಚಿತ್ಯದಿಂದ ಕಳೆದು ಹೋಗುತ್ತದೆ ಅದೆಲ್ಲ ಇರಲಿ ಯಾಗ ಪಶು ಬದುಕಿಯು ಯಾಗ ಫಲ ಇದೇ ಮೊದಲು ಏನು ಹೇಳಪ್ಪ ನರಮೇಧ ಬಾರದು ನಮ್ಮಂತೆಯೇ ಇರುವ ಮನುಷ್ಯನನ್ನು ಪಶು ಮಾಡುವುದು ನನಗೆ ಒಪ್ಪಿತವಲ್ಲ ಬಿಳೋ ಪಶು ಪಶು ಪ್ರೋಕ್ಷಣೆ ಆದ ಪಶುವಿಗೆ ಜ್ಞಾನವಿರುತ್ತದೆಯೇ ವ್ಯಾಪಾರವಿರುತ್ತದೆಯೇ ಎಲ್ಲಾ ನಿಂತು ಹೋಗಿರುತ್ತೆ ಕಣ್ಣೊಂದು ಪಿಳಪಿಳ ಎಂದು ಬಿಟ್ಟುಕೊಂಡಿರುತ್ತೆ ಪಶುವನ ಮಾತಿರಲಿ ಇರಲಿ ಬದುಕಿದ ಈ ಪಶು ಪಶು ಪಶುವರ್ಗಕ್ಕೆ ಸೇರಿತೋ ಅಥವಾ ಮಾನವನೇ ಆಯಿತೋ ಎಂದರೆ ಈಗ ಅವನು ಯಾರ ಪಾಲಾದ ಯಾವ ಗೋತ್ರ ಅಥವಾ ಗೋತ್ರವಿಲ್ಲದ ಬ್ರಾಹ್ಮಣರು ಉಂಟು ಎಂದಾಗುತ್ತದೆಯೋ ಅಲ್ಲವಯ್ಯ ಮಹರ್ಷಿ ತುಲ್ಯನಾದನು ಈ ಕುಮಾರ ಈತಾಯಾಗವನ್ನು ಸಂಪೂರ್ಣಗೊಳಿಸಲಿ ಎಂದು ಬ್ರಹ್ಮಣೆ ಅಪ್ಪಣೆಯಾದಾಗ ಆಗಬಹುದು ಎಂದು ಎಲ್ಲರೂ ಒಪ್ಪಿಕೊಂಡಾಗ ಎತ್ತಬೇಕಾಗಿದ್ದ ಪ್ರಶ್ನೆ ಈಗ ಎತ್ತಿದೀಯಲ್ಲ ಋಷಿ ಮಂಡಲದಲ್ಲಿ ನಾನೊಬ್ಬನೇ ಬುದ್ಧಿವಂತ ಎಂದಿಲ್ಲ ನಿಜವಾಗಿ ಅದು ಈಗಲೇ ನನಗೆ ತೋರಿದುದು ಮಗು ಯೋಚಿಸಬೇಡ ಕುಮಾರ ಬಹಳ ಪ್ರತಿಭಾವಂತ ನಿಮ್ಮಂತ ಧರ್ಮಶಾಸ್ತ್ರಜ್ಞರು ಮೇಲೆ ಬಿದ್ದರು ಎಂದು ಆಗಲೇ ಅವನು ಇತ್ಯರ್ಥ ಮಾಡಿದ್ದಾನೆ ಅಧ್ವರ್ಯ ನಿಂತು ಪೂರ್ಣಾಹುತಿ ಕೊಡುವುದಕ್ಕೆ ಮುಂಚೆಯೇ ಅವನು ಹೋಗಿ ವಿಶ್ವಾಮಿತ್ರ ತೊಡೆ ಮೇಲೆ ಕುಳಿತುಬಿಟ್ಟ ಆಗ ನನಗೂ ಇದೇ ಕೈ ಎನ್ನಿಸಿತು ಅರ್ಥವಾಗಲಿಲ್ಲ ಈಗ ತಿಳಿಯಿತು ನಿಜ ಇನ್ನೂ ಒಂದು ಗೊತ್ತೇನು ಆ ಕುಮಾರನನ್ನು ದೇವರಾತ ಹೋಗು ಪೂರ್ಣಾಹುತಿ ಕೊಡು ಎಂದರು ಅವರು ಅವನನ್ನು ಮಗನೆಂದು ಒಪ್ಪಿಕೊಂಡು ನಾಮಕರಣವನ್ನು ಮಾಡಿದರು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 ಏನೋ ಕಾರ್ಯಕಲಾಪಗಳು ಅಂತೂ ಇಲ್ಲಾದರೂ ದರ್ಶನವಾಯಿತು ಒಮ್ಮೆ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಅಗಸ್ಥಾಶ್ರಮ ಪ್ರಾಂತ್ಯದಲ್ಲಿದ್ದು ಬನ್ನಿ ಲೋಪಮುದ್ರಾದ ನದಿಯಾಗಿ ಹರಿದಿರುವ ಈ ಪ್ರಾಂತ್ಯ ಭೂಲೋಕದಲ್ಲೆಲ್ಲ ವಿಶೇಷ ಮಹಿಮಾ ಸಂಪನ್ನವಾದದು ನಾವು ತಮ್ಮನ್ನು ನರ್ಮದಾ ತೀರದಲ್ಲಿ ಸಂದರ್ಶನ ಮಾಡುತ್ತೇವೆ ತಾವು ಭಗವಾನಾದುದರಿಂದ ನಮಗೆ ಪರಮ ಸಂತೋಷವಾಗಿದೆ ಎಂದರು